ರಾಜಸೇವಾದುರೀಣ ಸರ್ದಾರ್ ಎಂ ಕಾಂತರಾಜ ಅರಸರವರು ಸರ್ದಾರ್ ಎಂ ಕಾಂತರಾಜ ಅರಸ್ರವರು ರಾಜಬಂಧುಗಳು ಮಹಾರಾಣಿ ರಿಜೆಂಟರಾಜ್ ತಮ್ಮಂದಿರು ಮತ್ತು ಅಳಿಯಂದಿರು ಆದರೆ ಅವರು ಅಧಿಕಾರಕ್ಕೆ ಬಂದದ್ದು ಎಷ್ಟು ಮಾತ್ರವೂ ಈ ಕಾರಣದಿಂದಲ್ಲ ಅವರ ಸ್ವಂತ ಅನುಭವ ಸಾಮರ್ಥ್ಯ ಯೋಗ್ಯತೆಗಳಿಂದಲೇ ಅವರು ಪದವಿಗೆ ಹತ್ತಿದವರು ಅವರು ರಾಜ ಮನೆತನಕ್ಕೆ ಸೇರದೆ ಬೇರೆ ಜಾತಿಯವರಾಗಿದ್ದರೂ ಅವರಿಗೆ ಅಂತ ಅಧಿಕಾರ ಪದವಿ ನ್ಯಾಯವಾಗಿ ಸಲ್ಲ ತಕ್ಕದ್ದಿತ್ತು ಅವರು ಮದ್ರಾಸಿನಲ್ಲಿ ಉಚ್ಚ ವಿದ್ಯಾಭ್ಯಾಸ ನಡೆಸಿ ಪದವೀಧರರಾಗಿದ್ದರು ವಂಶ ಪಾರಂಪರ್ಯದಿಂದ ಆಡ್ಯರು ಆಡ್ಯತೆಯ ಜೊತೆಗೆ ದೊಡ್ಡ ಗುಣ ಸೇರಿತ್ತು ಅವರು ಹುಟ್ಟು ಮೈಸೂರಿಗರು ಮತ್ತು ಕಳಲೆ ಮನೆತನದ ಭಾರಿ ಜಮೀನುದಾರರಾದದ್ದರಿಂದ ನಾಲ್ಕಾರು ಬಗೆಗಳಲ್ಲಿ ಸಾಮಾನ್ಯ ಜನರ ಸಂಪರ್ಕದಲ್ಲಿ ಬೆಳೆದವರು ಜನರ ಕಷ್ಟ ನಿಷ್ಟೂರಗಳನ್ನು ಚೆನ್ನಾಗಿ ಬಲ್ಲವರು ಮತ್ತು ಮೃದು ಹೃದಯರು ದೇಶ ಅಭಿಮಾನ ಅವರು ಸರಕಾರದ ನಾನಾ ಇಲಾಖೆಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದಿದ್ದವರು ಒಂದು ಸಾರಿ ಸಾವಿರದ ಒಂಬೈನೂರ ಕಾವೇರಿ ನದಿಯಲ್ಲಿಯೂ ಇತರ ಹೊಳೆಗಳಲ್ಲಿಯೂ ಮಹಾ ಬಂದಿತ್ತು ತಿರುಮ ಕೂಡಲು ಗರ್ಗೇಶ್ವರಿ ಸೋಮನಾಥಪುರ ಈ ಪ್ರಾಂತಗಳಲ್ಲಿ ಹೊಲ ಗದ್ದೆಗಳಿಗೂ ಮನೆ ಕೊಟ್ಟಿಗೆಗಳಿಗೂ ನೆರೆನುಗ್ಗಿ ಜನಕ್ಕೂ ದನಕ್ಕೂ ಕಷ್ಟನಟಗಳನ್ನು ತಂದಿತ್ತು ಆಗ ಜನದ ಕಷ್ಟ ಪರಿಹಾರಕ್ಕಾಗಿ ಏರ್ಪಾಟು ಮಾಡಲು ಒಂದು ಮಹಾಜನ ಸಭೆಯನ್ನು ಮೈಸೂರಿನಲ್ಲಿ ಸೇರಿಸಲಾಯಿತು ಆ ಸಭೆಗೆ ಡೆಪ್ಯೂಟಿ ಕಮಿಷನರ್ ಕಾಂತರಾಜ ಅರಸರವರು ಅಧ್ಯಕ್ಷರಾಗಿದ್ದರು ಅವರು ಪ್ರಾರಂಭ ಭಾಷಣದಲ್ಲಿ ಪ್ರವಾಹದಿಂದ ಆದ ಹಾವಳಿಯನ್ನು ಅದರಿಂದ ಜನಕ್ಕಾದ ಕಷ್ಟವನ್ನು ವಿವರಿಸುತ್ತಾ ತಮ್ಮ ದುಃಖವನ್ನು ತಡೆಯಲಾರದೆ ಗೊಳೋ ಎಂದು ಗೋಳಿಟ್ಟರು ಅದು ತೋರಿಸುತ್ತದೆ ಅವರ ಸ್ವದೇಶಾಭಿಮಾನವನ್ನು ಅವರು ದಿವಾನ್ ಪದವಿಯಲ್ಲಿದ್ದದ್ದು ಸ್ವಲ್ಪ ಕಾಲ ಮಾತ್ರ ಆ ಸ್ವಲ್ಪ ಕಾಲದಲ್ಲಿ ಅರ್ಧ ಭಾಗ ಕಾಯಿಲೆಯಲ್ಲಿ ಕಳೆದು ಹೋಯಿತು ಆದದ್ದರಿಂದ ಹೆಚ್ಚುಗಟ್ಟಲೆ ಕಾರ್ಯ ನಡೆಸಲು ಅವರಿಗೆ ಅವಕಾಶ ತಕ್ಕಷ್ಟಿರಲಿಲ್ಲ ಮಿಲ್ಲರ್ ಕಮಿಟಿ ಅವರ ಕಾಲದ ಒಂದು ಮುಖ್ಯ ಸಂಗತಿ ಮಿಲ್ಲರ್ ಕಮಿಟಿಯ ರಿಪೋರ್ಟು ಇದು ಪ್ರಜಾಮಿತ್ರ ಮಂಡಲಿಯ ಚಳವಳಿಯ ಫಲಿತಾಂಶ ಆ ಮಂಡಲಿಗೆ ಕಾಂತರಾಜ ಅರಸ್ರವರ ಸಹಾನುಭೂತಿ ಇತ್ತೆಂದು ಬಹುಮಂದಿ ನಂಬಿದ್ದಾರೆ ಮಿಲ್ಲರ್ ಕಮಿಟಿ ರಿಪೋರ್ಟು ಮಾಡಿರಲಿ ಮಾಡಿಲ್ಲದೆ ಹೋಗಲಿ ಅದರ ಶಿಫಾರಸುಗಳನ್ನು ಸರಕಾರ ನಡೆಸಿಕೊಡುವುದಾದರೆ ನಡೆಸಲಿ ಆದರೆ ಆ ರಿಪೋರ್ಟ್ ಅನ್ನು ಬಹಿರಂಗವಾಗಿ ಪ್ರಕಟಪಡಿಸುವುದು ಅವಶ್ಯವಲ್ಲ ಆ ಪ್ರಕಟಣೆಯಿಂದ ಕೇಳೂ ಉಂಟು ಅದು ದೇಶದಲ್ಲಿ ಜಾತಿ ಮಾತ್ಸರ್ಯವನ್ನು ಕೋಮುವಾರು ವೈಷಮ್ಯವನ್ನು ಹೆಚ್ಚು ಮಾಡಿತು ಎಂದು ಸರ್ಕಾರದಲ್ಲಿ ಕೆಲ ಪ್ರಮುಖರು ಅಭಿಪ್ರಾಯಪಟ್ಟರು ಕಾಂತರಾಜ ಅರಸರವರು ಆ ವರದಿ ಪ್ರಕಟವಾಗಲೇಬೇಕೆಂದು ಅದಕ್ಕೆ ತಮ್ಮ ಸಮ್ಮತಿಯುಂಟೆಂದು ಪಟ್ಟುಹಿಡಿದರಂತೆ ಮಹಾರಾಜರಾದರು ಮುಖ್ಯಮಂತ್ರಿಗಳ ಶಿಫಾರಸನ್ನು ಅಂಗೀಕರಿಸುವ ಸಂಪ್ರದಾಯದಲ್ಲಿ ಶ್ರದ್ಧೆವುಳ್ಳವರು ಹಾಗಾಗಿ ಮಿಲ್ಲರ್ ಪ್ರಕಾಶವಾಗಿ ಸರಕಾರದಿಂದ ಅಂಗೀಕೃತವಾಯಿತು ಇದು ವಿವಾದದ ವಿಷಯ ಇದನ್ನು ಬೆಳೆಸುವುದು ಯಾರಿಗೂ ಹಿತಕರವಲ್ಲ ಅದನ್ನು ಅಷ್ಟಕ್ಕೆ ಬಿಡೋಣ ಮಿಕ್ಕ ವಿಷಯಗಳಲ್ಲಿ ಕಾಂತರಾಜ ಅರಸರವರು ಮನ್ನಣೆಗೆ ಅರ್ಹರಾದವರು ಅವರ ನಡೆನುಡಿ ಮನೋಭಾವಗಳು ದೊಡ್ಡ ದಾರಿಯಲ್ಲಿದ್ದವು ಅವರು ಸಂಸ್ಕೃತದ ಅಭಿಮಾನಿಗಳು ವಿದ್ವಾಂಸರಿಗೆ ಬಹುವಿಧಗಳಲ್ಲಿ ಉತ್ತೇಜನ ಕೊಡುತ್ತಿದ್ದರು ತಮ್ಮ ತ ರೈತರನ್ನು ಆಶ್ರಿತರನ್ನು ಸಹಜವಾದ ಮಮತೆಯಿಂದ ಕಾಣುತ್ತ ಅವರಿಗೆ ಉಪಕಾರಿಗಳಾಗಿದ್ದರು ಅವರ ದಿವಾನ್ ಪದವಿಯ ಕಡೆಕಡೆಯ ದಿನಗಳಲ್ಲಿ ವ್ಯಾಧಿಯ ಕಾರಣದಿಂದ ಅವರು ತಮ್ಮ ಪೂರ್ತಿ ಕಾಲಾವಧಿಯನ್ನು ಉಪಯೋಗಿಸಿಕೊಳ್ಳಲಾಗದೆ ನಿವೃತ್ತರಾಗಬೇಕಾಯಿತು ಕಾಂತರಾಜ ಅರಸ್ರವರು ದಿವಾನರಾದ ಸಂದರ್ಭದಲ್ಲಿ ನಾನು ಒಂದ ಲೇಖನದಲ್ಲಿ ಹೀಗೆ ಹೇಳಿದೆ ಮಹಾ ಮಹಾಸಮರ್ಥರು ಅವರು ಹೊಸ ಹೊಸ ಯೋಚನೆಗಳನ್ನು ಇಟ್ಟುಕೊಂಡಿದ್ದರು ಆ ಹೊಸ ಯೋಚನೆಗಳನ್ನು ಕುರಿತು ನಿರ್ದಾಕ್ಷಿಣ್ಯವಾಗಿ ಟೀಕೆ ಮಾಡಿದರೆ ಅದನ್ನು ಸಹಿಸಿಕೊಂಡು ಗುಣಗ್ರಹಣ ಮಾಡುವುದು ಅಂತ ಸಮರ್ಥರಿಗೆ ಸಾಧ್ಯ ಅಂಥ ಶಕ್ತಿ ಇಲ್ಲದ ಸಾಮಾನ್ಯರು ಆಡಳಿತವನ್ನು ವಹಿಸಿಕೊಂಡಾಗ ಅಂತ ನಿರ್ದಾಕ್ಷಿಣ್ಯವಾದ ಟೀಕೆಯಿಂದ ವೈಮನಸ್ಸ್ಯವಾಗಬಹುದೇ ಹೊರತು ಯಾರಿಗೂ ಪ್ರಯೋಜನವಾಗದು ನಮ್ಮ ಟೀಕೆ ಈಗ ಹಗುರವಾಗಿರಬೇಕಾದದ್ದು ಆಗ್ರಹ ಇದನ್ನು ನೋಡಿ ಕಾಂತರಾಜ ಅರಸರವರಿಗೆ ಆಗ್ರಹ ಬಂದಿತಂತೆ ಒಬ್ಬ ಸ್ನೇಹಿತರು ಇದನ್ನು ನನಗೆ ತಿಳಿಯಪಡಿಸಿದಾಗ ನಾನು ನನ್ನ ವೈಯಕ್ತಿಕವಾದ ಗೌರವವನ್ನು ಮನ್ನಣೆಯನ್ನು ಕಾಂತರಾಜ ಅರಸರವರಿಗೆ ಅರಿಕೆ ಮಾಡಬೇಕೆಂದು ಮನಸ್ಸಾಗಿ ಅವರನ್ನು ಕಾಣಲು ಹೋದೆ ಅವರ ಸೆಕ್ರೆಟರಿ ನನ್ನ ಮಿತ್ರರು ಟಿವಿ ತಿರುವೆಂಗಡಂ ಮೊದಲಿಯಾರ್ ಅವರು ನಾನು ಇವರಿಗೆ ನನ್ನ ಉದ್ದೇಶವನ್ನು ತಿಳಿಸಿ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟೆ ಅವರು ಅದನ್ನು ಒಳಕ್ಕೆ ತೆಗೆದುಕೊಂಡು ಹೋಗಿ ಹಿಂತಿರುಗಿ ಬಂದು ಸಾಹೇಬರಿಗೆ ಈ ಮೈಯಲ್ಲಿ ಸ್ವಸ್ಥವಿಲ್ಲ ಎಂದು ಹೇಳಿದರು ಆಮೇಲೆ ಮೂರು ನಾಲ್ಕು ದಿವಸ ಬಿಟ್ಟು ಮತ್ತೆ ಹೋದೆ ಆಗಲೂ ಹೀಗೆಯಾಯಿತು ಇನ್ನೊಂದು ವಾರ ಬಿಟ್ಟು ನಾನು ಹೋದಾಗ ತಿರುವೆಂಗಡ ಅವರು ನಗುತ್ತಾ ತಮಿಳಿನಲ್ಲಿ ಏಕೈ ಬಂದೆ ಅವರಿಗೆ ಬೇದಿ ಎಂದರು ಹಾಗೆಂದರೆ ಕೋಪ ಉಳಿಯಲಿಲ್ಲವೆಂದು ನಾನು ಅರ್ಥ ಮಾಡಿಕೊಂಡು ಆ ವಿಷಯವನ್ನಲ್ಲಿಗೆ ಬಿಟ್ಟೆ ಈ ಸಿಂಗ ಸಂಗತಿಯಲ್ಲಿ ಅತಿಶಯವೇನೂ ಇಲ್ಲ ಕೋಪ ಬರುವುದು ಸಹಜ ಅದು ಕೆಲವು ಕಾಲ ಇರುವುದು ಸಹಜವೇ ಅದಕ್ಕೆ ಹೆಚ್ಚಿನ ಅರ್ಥ ಕಟ್ಟಬೇಕಾದದ್ದಿಲ್ಲ